ಬಿಲಿಯರ್ಸ್ ಹಾಕಿ ಗಾಲ್ಫ್ ಆಟಗಳಲ್ಲಿ ಅಭಿಮಾನ ಮತ್ತು ಕುದುರೆ ಸವಾರಿಯಲ್ಲಿ ಹೆಚ್ಚು ಕುತೂಹಲ ವಿದ್ವದಾನಂದ ಆ ಕಾಲದಲ್ಲಿ ಅವರಿಗೆ ತತ್ವ ವಿಚಾರದಲ್ಲಿಯೂ ತಾತ್ಪರ್ಯವಿತ್ತು ಆದರೆ ಆಕೆ ಅದು ಗೂಢವಾಗಿತ್ತು ಅಲ್ಲಿಂದ ಹತ್ತು ಹದಿನೈದು ವರ್ಷಗಳಾದ ಮೇಲೆ ಅವರ ವೇದಾಂತ ಶ್ರದ್ಧೆ ರೂಪುಗೊಂಡಿತು ಅವರು ಶೃಂಗೇರಿ ಜಗದ್ಗುರುಗಳಲ್ಲಿ ಉಪದೇಶ ಬಿಡಲು ಹೋಗಿದರು ಆ ಗುರುಭಕ್ತಿ ಪಕ್ವಕ್ಕೆ ಬಂದಿತು ಉಪನಿಷದ್ ವಾಕ್ಯಗಳು ಸೂತ್ರ ವಾಕ್ಯಗಳು ಅವರಿಗೆ ಕಂಠಗತವಾಗಿದ್ದವು ಸಂದರ್ಭ ಬಂದಾಗಲೆಲ್ಲಾ ಆ ವಾಕ್ಯಗಳನ್ನು ಉದಾಹರಿಸುವರು ಹಾಗೆಯೇ ಸದಾಶಿವ ಬ್ರಹ್ಮೇಂದ್ರರ ಆತ್ಮವಿದ್ಯಾ ವಿಲಾಸ ಗ್ರಂಥವೆಲ್ಲ ಮುಖಸ್ಥವಾಗಿತ್ತು ಅವರು ಆ ಕಾವ್ಯವನ್ನು ತಮ್ಮ ಹೆಣ್ಣು ಮಕ್ಕಳಿಬ್ಬರಿಗೂ ಹೇಳಿಕೊಟ್ಟಿದ್ದರು ದಾಸಪ್ಪನವರು ಸಂಜೆ ಆರಾಮವಾಗಿ ಕೊಡುವರು ಹೆಣ್ಣು ಮಕ್ಕಳಿಬ್ಬರು ವೀಣೆಯ ಶ್ರುತಿಯೊಡನೆ ಹಾಡುವರು ದಾಸಪ್ಪನವರು ತಲೆದೂಗುತ್ತಾ ಸಂತೋಷದಿಂದಿರುವವರು ಹಾಗೆಯೇ ಜಗನ್ನಾಥ ಪಂಡಿತನ ಕರುಣಾಲಹರಿ ಲಕ್ಷ್ಮೀರಹರಿ ಮೊದಲಾದ ಸ್ತೋತ್ರಗಳನ್ನು ಹೇಳುವರು ಇದು ಅವರ ವಿದ್ವಾನಂದದ ಒಂದು ಬಗೆ ಇನ್ನೊಂದು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 ನವರತ್ನ ರಾಮರಾಯರು ಗಾಢ ಸ್ನೇಹಿತರು ಅವರಿಬ್ಬರ ಜ್ಞಾಪಕ ಶಕ್ತಿಯು ನನಗೆ ಅಚ್ಚರಿಯನ್ನುಂಟು ಮಾಡುತ್ತಿತ್ತು ಒಂದು ದಿನ ನರಸಿಂಹಮೂರ್ತಿಗಳು ನಾನು ಪಬ್ಲಿಕ್ ಲೈಬ್ರರಿಯ ಕಡೆ ಹೋಗುತ್ತಿದ್ದೆವು ನಮ್ಮಿಬ್ಬರಿಗೂ ಒಂದು ತಕರಾರು ಬಂದಿತ್ತು ಕಾರ್ಲೈಲನ್ನು ಕುರಿತು ನಮ್ಮ ವಾಗ್ವಾದರ ಅಭ್ಯರದಲ್ಲಿದ್ದಾಗ ಒಂದು ಪಕ್ಕದ ರಸ್ತೆಯಿಂದ ದಾಸಪನವರು ಬರುತ್ತಿದ್ದುದು ಕಾಣಿತು ಕಾಣಿಸಿತು ನರಸಿಂಹಮೂರ್ತಿಗಳು ನಮ್ಮ ವಿವಾದವನ್ನು ದಾಸಪನವರಿಗೆ ಹೇಳಿದರು ದಾಸಪನವರು ಕಾರ್ಲೈಲನ ಸ್ಟಾರ್ಟರ್ ಸಾರ್ಟಸ್ ಗ್ರಂಥದಿಂದ ಹತ್ತು ಪುಟಗಳಷ್ಟನ್ನು ಫಾಸ್ಟ್ ಅಂಡ್ ಪ್ರೆಸೆಂಟ್ ಗ್ರಂಥದಿಂದ ಎರಡು ಮೂರು ಪುಟಗಳನ್ನು ತಡಬಡಿಸದೆ ಉದಾಹರಿಸಿದರು ಆಮೇಲೆ ಪ್ರಸ್ತಾವಿಕವಾಗಿ ಬೈರನ್ ಕವಿ ನೆಪೋಲಿಯನ್ನೂ ಕುರಿತು ಬರೆದ ಐದಾರು ಪದ್ಯಗಳನ್ನು ಹೇಳಿದರು ಸ್ವಲ್ಪ ಹೊತ್ತಾದ ಮೇಲೆ ಬಾಲ್ಫರ್ ರಾಜ್ಯ ತಂತ್ರಜ್ಞಾನ ಕುರಿತು ಪಂಚ್ ಪತ್ರಿಕೆಯಲ್ಲಿ ಬಂದಿದ್ದ ಹಾಸ್ಯಮಯ ಪದ್ಯಗಳನ್ನು ಹೇಳಿದರು ನಮಗೆ ತುಂಬಾ ಆಶ್ಚರ್ಯವಾಯಿತು ಆ ಕಾಲದ ಜನಕ್ಕೆ ಸದ್ಗ್ರಂಥದ ಮೇಲಿದ್ದ ಅಧಿಕಾರ ಎಷ್ಟು ಮಟ್ಟಿನದು ದಾಸಪ್ಪನವರ ಕಡೆಗಡೆಯ ದಿನಗಳು ಅವರಲ್ಲಿ ಪ್ರೀತಿಯವರಿಗೆ ಸಂತೋಷದ ಕಾಲವಾಗಿ ಕಾಣಲಿಲ್ಲ ಸಾಂಸಾರಿಕವಾದ ಕೆಲವು ಚಿಂತೆಗಳು ಅವರಿಗೂ ಬಂದವು ಆದರೆ ಅವರ ಮಟ್ಟಿಗೆ ಅವರು ನಿರ್ಲಿಪ್ತರಾಗಿದ್ದಂತೆ ಕಾಣುತ್ತದೆ ಪ್ರತಿದಿನವೂ ಅವರು ವಾಯುಸೇವೆಗಾಗಿ ಅಂಗ ವ್ಯಾಯಾಮಕ್ಕಾಗಿ ತಿರುಗಾಡುತ್ತಿದ್ದರು ಅವರ ಹಿಂದೆ ಒಂದು ಕ್ಯಾನ್ವಾಸ್ ಚೇರ್ ಹೊತ್ತುಕೊಂಡು ಒಬ್ಬ ಆಳು ಅವರು ಯಾವುದಾದರೂ ಒಂದು ನಿರ್ಜನ ಪ್ರದೇಶವನ್ನು ಹುಡುಕುವರು ಅದು ನಿರ್ಜನವಾಗಿದ್ದರೂ ವಾತಾವರಣ ಧ್ಯಾನುಕೂಲವಾಗಿರಬೇಕು ಅಲ್ಲಿ ಕ್ಯಾನ್ವಾಸ್ ಚೇರಿನಲ್ಲಿ ಗಂಟೆ ಗಂಟಲೇ ಒಬ್ಬರೇ ಕುಳಿತು ಉಪನಿಷದ್ ವಾಕ್ಯಗಳನ್ನು ಹೇಳಿಕೊಳ್ಳುವರು ಇದನ್ನು ನಾನು ಕಂಡಿದ್ದೇನೆ ಒಂದು ದಿನ ಬೆಳಿಗ್ಗೆ ಸುಮಾರು ಒಂಬತ್ತು ಹತ್ತು ಗಂಟೆಯ ಸಮಯ ನಾನು ಬಿಎಂ ಶ್ರೀಕಂಠಯ್ಯನವರು ಬೆಂಗಳೂರು ಸಂಪಂಗಿಕೆರೆಯ ಏರಿಯಾ ಮೇಲೆ ವಾಕಿಂಗ್ ಹೋಗುತ್ತಿದ್ದೆವು ಆಗ ಕೊಂಚ ದೂರದಲ್ಲಿ ದಾಸಪ್ಪನವರು ಒಂದು ಹೊಗೆ ಕವಲಿನ ನಡುವೆ ಕುಳಿತು ಉಪನಿಷದ್ ವಾಕ್ಯಗಳನ್ನು ಹೇಳುತ್ತಿದ್ದರು ದಾಸಪ್ಪನವರಿಗೆ ಅನೇಕ ಇಂಗ್ಲಿಷ್ ಕಾವ್ಯಗಳು ಪ್ರಿಯವಾಗಿದ್ದವು ಅವುಗಳಲ್ಲಿ ಶೆಲ್ಲಿ ಕವಿಯ ಸ್ಕೈಲಾರ್ಕ್ ಎಂಬುದೊಂದು ಇದು ಒಬ್ಬನೊಬ್ಬ ನಿಶ್ಚಿಂತನಾದ ವಿರಕ್ತನ ಸ್ವಭಾವಕ್ಕೆ ನಿದರ್ಶನ ಎಂದು ದಾಸಪ್ಪನವರು ಗ್ರಹಿಸಿದರು ಈ ಕಾವ್ಯವನ್ನು ಅವರು ಪಂಡಿತ ಮಂಡಕಲ್ ರಾಮಶಾಸ್ತ್ರಿಗಳವರಿಂದ ಸಂಸ್ಕೃತಕ್ಕೆ ತರ್ಜುಮೆ ಮಾಡಿಸಿ ಅಚ್ಚು ಮಾಡಿಸಿ ಪ್ರಕಟಿಸಿದರು ದಾಸಪ್ಪನವರ ಈ ವಿಶೇಷ ಗುಣಗಳನ್ನು ಸ್ಮರಣೆಗೆ ತಂದುಕೊಳ್ಳುವುದು ನನಗೊಂದು ದೊಡ್ಡ ಸಂತೋಷ ಕೆವೆ ವರದಾಚಾರ್ಯರು ನನಗೆ ಮೈಸೂರು ವಿದ್ಯಾರ್ಥಿತನದಿಂದ ದೊರೆತ ಲಾಭಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಕಾಕನ ಕಾನಕಾನಹಳ್ಳಿ ವರದಾಚಾರ್ಯರ ಸಂಪರ್ಕ ವರದಾಚಾರ್ಯರು ಮಹಾವಿದ್ವಾಂಸರು ಕನ್ನಡ ಸಂಸ್ಕೃತಗಳೆರಡರಲ್ಲಿಯೂ ಅವರದು ಸಮಾನವಾದ ಪಾಂಡಿತ್ಯ ಅದು ಗಾಂಡವಾದ ಗಾಢವಾದ ಪಾಂಡಿತ್ಯ ಇದರ ಜೊತೆಗೆ ಅವರ ರಸಿಕತೆ ಮತ್ತು ವಿನೋದಶೀಲತೆ ಇನ್ನೊಂದು ಗುಣ ಕೋಪ ಬಂದಾಗ ಅವರ ನಾಲಿಗೆಯ ಕರ್ತುತ್ವ ಹೀಗೆ ಅವರ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಭಯ ಪ್ರೀತಿಗಳೆರಡೂ ವಿಷಯ ರೂಪದಲ್ಲಿ ಸಂದಾಯವಾಗುತ್ತಿತ್ತು ವರದಾಚಾರ್ಯರ ಕಾವ್ಯಪಾಠದ ಸೊಗಸ್ಯೆ ಸೊಗಸು ಕಂಠಧ್ವನಿ ಮನೋಹರವಾದದ್ದು ಅದರ ಜೊತೆಗೆ ಮುಖಭಾವ ಹಸ್ತಾಭಿನಯಗಳ ಆಕರ್ಷಣೆ ಸೇರಿತ್ತು ಅವರು ಕಾವ್ಯವಚನ ಮಾಡುತ್ತಿದ್ದಾಗ ಅದನ್ನು ಕೇಳುವ ಸಂತೋಷಕ್ಕಾಗಿ ಇತರ ಕ್ಲಾಸ್ಗಳ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಉಪಾಧ್ಯಾಯರು ಸಹ ಕಿಟಕಿಗಳ ಬಲಿ ನಿಂತಿರುತ್ತಿದ್ದರು ವ್ರತಾಚಾರ್ಯರ ಸಂಗೀತ ಜ್ಞಾನ ಸಂಸ್ಕಾರ ಪಡೆದು ಶುದ್ಧವಾದದ್ದು ಮತ್ತು ಕವಿಯ ವಾಕ್ಯವೆಂದು ಹೆದರಿಕೆ ಏನೂ ಇರಲಿಲ್ಲ ಅಪಪ್ರಯೋಗ ಇಲ್ಲಿ ಕವಿ ಎಲ್ಲೋ ಕಣ್ಣಿಟ್ಟಿದ್ದ ಎನ್ನುವರು ಬೆಪ್ಪು ನೋಟ ನೋಡಿ ಎಡವಿದೆ ಎನ್ನುವರು ಹೀಗೆ ಟೀಕೆ ಮಾಡುವಾಗ ಧ್ವನಿಯಲ್ಲಿ ಕೊಂಚ ವ್ಯಂಗ್ಯ ತೋರುವುದು ವಿದ್ಯಾರ್ಥಿ ಯಾರಾದರೂ ಪ್ರಶ್ನೆ ಕೇಳಿದರೆ ಬೀದಿಗೆ ಸೆಳೆಯಬೇಡ ಕವಿಯನ್ನು ಮಗು ಎನ್ನುವರು ನಾವೆಲ್ಲ ನಗುವೆ ಕಾವ್ಯದಲ್ಲಿ ರಸ ಎಲ್ಲಿದೆ ಸ್ವಾರಸ್ಯಲ್ಲಿದೆ ಅದನ್ನು ಹುಡುಕುವುದು ಹೇಗೆ ಇದನ್ನು ತೋರಿಸಿಕೊಟ್ಟರು ಕಾನಕಾನಹಳ್ಳಿ ವರದಾಚಾರ್ಯರು ಸಂಶೋಧನೆ ಅವರು ಕೆಲಸದಿಂದ ನಿವೃತ್ತರಾದ ಶಬ್ದಾನುಶಾಸನ ಕರ್ತೃ ಕರ್ತೃತ್ವದ ವಿಚಾರದಲ್ಲಿ ಸಂಶೋಧನೆ ನಡೆಸಿದರು ಅದು ಬಹುಕಾಲದ ಶೋಧನೆ ಅವರನ್ನು ಅಷ್ಟಿಷ್ಟು ಬಲ್ಲ ಶಿಷ್ಯರಾದ ಎ ಆರ್ ಕೃಷ್ಣಶಾಸ್ತ್ರಿಗಳಾಗಲಿ ವೆಂಕಣ್ಣಯ್ಯನಾಗಲಿ ನಾನಾಗಲಿ ಅವರ ಬಳಿಗೆ ಹೋಗಿ ಉಪನ್ಯಾಸ ಬೇಕೆಂದಾಗಲಿ ಕೇಳಿದಾಗ ಅವರು ನಗುತ್ತಾ ನಾನೇನು ಮಾಡಲಪ್ಪ ಈ ಬಟ್ಟಾಕಲಂಕ ಪಿಶಾಚಿ ಬಿಟ್ಟರಲ್ಲವೇ ಇದು ನನ್ನನ್ನು ಮುಷ್ಟಿಯಿಂದ ಹಿಡಿದಿದೆ ಇದು ಬಿಟ್ಟ ಮೇಲೆ ಬೇರೆ ಮಾತು ಎನ್ನುವರು ಈ ಸಂಶೋಧನೆಯ ಗ್ರಂಥ ವಿಸ್ತಾರವಾಯಿತು ಅತಿವಿಸ್ತಾರವಾಯಿತು ಯಾರಿಗೆ ಬೇಕಾಗಿದೆ ಆರಗಳೇ ವ್ಯಾಕರಣಕರ್ತನನ್ನು ಕುರಿತ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 ಆ ದೇಹಶ್ರಮ ನಾವು ಆಲೋಚಿಸೋಣ ವಿದ್ವತ್ತೆ ಎಂದರೆ ಅದು ತಪಸ್ಸು ಎಂದರೆ ಅದು ವರದಾಚಾರ್ಯರಿಗೆ ಆಯುರ್ವೇದದಲ್ಲಿ ಶ್ರದ್ಧೆ ಉಚಿತವಾಗಿ ಔಷಧ ಕೊಡುವರು ಹೀಗೆ ಕಾಸಿನ ಮೇಲೆ ಗಮನವಿಲ್ಲದೆ ಪ್ರಯಾಸ ಲೆಕ್ಕಿಲ್ಲದೆ ಲೋಕಲಹಿತಕ್ಕಾಗಿ ಕೇವಲ ಆತ್ಮಸಂತೃಪ್ತಿಗಾಗಿ ಕೇವಲ ಮನಸ್ಸಮಾಧಾನಕ್ಕಾಗಿ ಸ್ವತಂತ್ರತೆಯಿಂದ ದುಡಿದು ಬದುಕಿದವರು ವರದಾಚಾರ್ಯರು ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ದುಃಖಂ ನ ಚ ಸುಖಂ